ನನ್ನ ಪಾಲಿಗೆ ಗಿದ್ದವರು ಲೋಕದ ದೃಷ್ಟಿಯಿಂದ ಅಪ್ರಸಿದ್ಧರು ಮಹಾಮಹೋಪಾಧ್ಯಾಯ ದಿ ಲಿಟ್ ಮೊದಲಾದ ಬಿದಿರುದುಗಳನ್ನು ಪಡೆದವರಲ್ಲ ದೊಡ್ಡ ದೊಡ್ಡ ಸಭೆಗಳಲ್ಲಿ ಗರ್ಜಿಸಿದವರು ಅಲ್ಲ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರು ನನ್ನ ಸಹಪಾಠಿಗಳಲ್ಲಿ ಅಂಥ ಪ್ರಸಿದ್ಧರಿದ್ದರು ಇಂಥ ಸಮರ್ಥರಿದ್ದರು ಎಂದು ಹೇಳಿಕೊಳ್ಳುವ ಹಾಗೂ ಇಲ್ಲ ನನ್ನ ಜೊತೆಯಲ್ಲಿದ್ದವರೆಲ್ಲ ಸಾಮಾನ್ಯರಲ್ಲಿ ಅತಿಸಾಮಾನ್ಯ ಯಾರು ಮಹಾಪಂಡಿತ ಪಂತಿಗೆ ಹತ್ತಲಿಲ್ಲ ಅಧಿಕಾರ ಪದವಿಗಳಿಗೆ ಹತ್ತಲಿಲ್ಲ ವಕೀಲರಾಗಿಯೋ ವೈದ್ಯರಾಗಿಯೋ ಪ್ರಖ್ಯಾತಿ ಪಡೆದವರಲ್ಲ ಸಹಪಾಠಿಗಳು ನನ್ನ ಸಹಪಾಠಿಗಳಲ್ಲಿ ಕೆಲವರ ಹೆಸರನ್ನು ಹೇಳುತ್ತೇನೆ ಅದರಿಂದಲೇ ಅವರ ಸ್ಥಾನಮಾನಗಳು ಎಷ್ಟರವೆಂಬುದನ್ನು ಎಂಬುದು ಸ್ಪಷ್ಟವಾದಿತ್ತು ಸುಣ್ಣ ಕಲ್ಲುನಾಗ ಅಗಸರ ಸುಬ್ಬ ವೆಂಕಟ ದಾಸರಿ ಮಗ ವೆಂಕಟಸ್ವಾಮಿ ಕಮ್ಮಾರ ಗುರುಪಾಚಾರಿ ಸ್ಕೂಲು ಜವಾನ ಮಾದಯ್ಯನ ಮಗ ಮುನಿತಿಮ್ಮ ಬಣಜಿಗರ ಗುರುವಯ್ಯ ಇಂತವರು ನನ್ನ ಸಹಪಾಠಿಗಳು ಅವರ ನಡುವೆ ಒಬ್ಬಿಬ್ಬರು ಸಂಸ್ಕೃತ ಮನೆಗಳವರು ಇದ್ದರು ಆದರೆ ಬಹುಭಾಗ ಹಳ್ಳಿಯ ಕಸುಬಿನವರ ಮನೆಗಳ ಹುಡುಗರು ಹೀಗಿರುವಾಗ ನನ್ನ ವಿದ್ಯಾಭ್ಯಾಸದ ಚರಿತ್ರೆಯಲ್ಲಿ ವಿದ್ವಾಂಸರನ್ನು ಸಂತೋಷಪಡಿಸಬಹುದಾದ ಸಂಗತಿ ತೀರಾ ಅಪರೂಪ ಹೀಗಿದರೂ ಒಂದು ಜೋರು ಹೋಗಿಲ್ಲ ನಮ್ಮಂಥ ಅಪಕ್ವಗಳಿಗೂ ಲೋಕದಲ್ಲಿ ಒಂದು ಸ್ಥಾನ ಉಂಟೆಂದು ಆ ಜೋರು ನಮಗೆ ಬದುಕುವುದಕ್ಕೆ ಹಕ್ಕುಂಟು ಎಂಬ ನಂಬಿಕೆ ನನ್ನಲ್ಲಿ ಅಳಿಸಿ ಹೋಗಿಲ್ಲ ಆ ಧೈರ್ಯದಿಂದ ಈ ಬರವಣಿಗೆ ಕೊರತೆ ಮೇಲೆ ನಾನು ಕೊರತೆ ಎಂದು ಹೇಳಿದ್ದು ಮನಸ್ಸಿನಿಂದ ನಾಟಕಕ್ಕಾಗಿ ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾನು ಅಪಾಪೋಲಿಯಾಗಿದ್ದರೂ ಈ ಶಿಕ್ಷೆಗೆ ವಿದ್ಯೆ ದೊಡ್ಡ ವಸ್ತು ಎಂಬುದನ್ನು ಕಲಿತುಕೊಂಡಿದ್ದೇನೆ ಐವತ್ತು ವರ್ಷಗಳ ಹಿಂದೆ ಈ ಬುದ್ಧಿ ಬಂದಿದ್ದರೆ ಬಹುಶಃ ನಾನು ದೊಡ್ಡ ವಿದ್ವಾಂಸರ ಆಶಯ ಸಂಪಾದಿಸಿ ಒಂದೆರಡು ಶಾಸ್ತ್ರಗಳನ್ನು ತಕ್ಕಮಟ್ಟಿಗಾದರೂ ಸ್ವಾಧೀನಪಡಿಸಿಕೊಳ್ಳಬಹುದಾಗಿತ್ತೋ ಏನು ದೊಡ್ಡವರಿಂದ ಶಾಸ್ತ್ರ ಸಂಸ್ಕಾರ ಪಡೆಯಲಿಲ್ಲವಲ್ಲ ಮೇಧಾವಿಗಳ ಸಂಪರ್ಕ ಆಗಲಿಲ್ಲವಲ್ಲ ಎಂಬ ಅಳುಕುಗ ಅಳುಕು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 ಅಭ್ಯಾಸ ಸಾಂಗವಾಗಿ ನಿರ್ವಿಘ್ನವಾಗಿ ನಡೆದೀತೆಂದು ಆಗಿನ ಜನರ ನಂಬಿಕೆ ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸದ ಪ್ರಾರಂಭ ದಿನವೆಂದರೆ ಅದು ಮನೆಗೆಲ್ಲ ಒಂದು ಹಬ್ಬ ಆ ದಿನವನ್ನು ಜೋಡಿಸಲು ಗೊತ್ತು ಮಾಡುವರು ಅಂದು ವಿದ್ಯಾರ್ಥಿಗೆ ಸ್ನಾನ ಮಾಡಿಸಿ ಒಗೆದ ಬಟ್ಟೆಯನ್ನು ನುಡಿಸುವರು ಅವನ ಮನಸ್ಸು ಸುಮಾರು ಐದು ವರ್ಷ ಅವನ ವಯಸ್ಸು ಸುಮಾರು ಐದು ವರ್ಷ ಅವನ ಹಣೆಗೆ ಚಂದನವನ್ನು ತಿಲಕವನ್ನೋ ಇಡುವರು ಅವನು ಸಿದ್ಧವಾದ ಬಳಿಕ ಅವನಿ ಅವನಿಂದ ಪೂಜೆ ಸರಸ್ವತಿಯ ಪಟ ಅಥವಾ ಯಾವುದಾದರೂ ದೇವಿಯ ಚಿತ್ರಪಟ ಅಥವಾ ವಿಗ್ರಹ ವಿಘ್ನೇಶ್ವರ ಪಟ ಅಥವಾ ಪಿಳ್ಳಾರಿ ಒಂದೆರಡು ಪುಸ್ತಕ ಮಸಿಕುಡಿಕೆ ಲೇಖನಿ ಸ್ಲೇಟು ಹಳಗೆ ಬಳಪ್ಪ ಇವು ಪೂಜಾ ವಸ್ತುಗಳು ಗಂಧ ಪುಷ್ಪ ಅರಿಶಿನ ಕುಂಕುಮ ಧೂಪದೀಪಾದಿಗಳಿಂದ ಸರಸ್ವತಿ ಪೂಜೆ ಬಾಲಕನ ತಂದೆ ಅಥವಾ ಅಜ್ಜ ಸಹಕರಿಸುವರು ಪುರೋಹಿತರು ಮಾತ್ರ ಹೇಳಿ ಪೂಜೆ ಮಾಡಿಸಿ ಆಶೀರ್ವದಿಸುವರು ವಿದ್ಯಾರ್ಥಿಯ ಜೊತೆಯ ಹುಡುಗರಿಗೆ ಪುರಿ ಕೊಬ್ಬರಿ ಬೆಲ್ಲ ಹಂಚುವರು ಆಗ ಪುರೋಹಿತರು ಮುಖ್ಯವಾಗಿ ಹೇಳಿಕೊಳ್ಳುತ್ತಿದ್ದ ವಾಕ್ಯ ಇದು ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ದಿರ್ ಬವತು ಈ ಸ್ತೋತ್ರ ವಾಕ್ಯವನ್ನು ಬಾಲಕನ ಬಾಯಿಂದ ಹೇಳಿಸಿದ ಬಳಿಕ ಅವನ ಕೈಯಿಂದ ಹಲಗೆಯ ಮೇಲೆ ಒಂದು ಪಂಕ್ತಿ ಬರೆಸುವುದು ಶ್ರೀ ಗಣೇಶಾಯ ನಮಃ ಎಂದೋ ಶ್ರೀ ಶಾರದಾ ಯೈ ನಮಃ ಎಂದೋ ಓಂ ನಮ ಶಿವಾಯ ಎಂದೋ ಓಂ ನಮ ಶಿವಾಯ ಸಿದ್ಧಂ ನಮಃ ಎಂದೋ ಬಸುವರು ಹೀಗೆ ಪ್ರಾರಂಭವಾದ ದಿನ ವಿದ್ಯಾರ್ಥಿಯಿಂದ ಬರೆಯಿಸಿದ ಪಂಕ್ತಿಯ ಮೊದಲಿನಲ್ಲಿ ಓಂ ನಮಃ ಎಂಬ ಮಾತು ಇರುತ್ತಿದ್ದುದರಿಂದ ಈ ಸಂಸ್ಕಾರಕ್ಕೆ ಓ ನಾಮ ಪಾಠ ಓ ನಮ ಕಲಿಸುವುದು ಎಂದು ಹೆಸರಾಯಿತು ಇಂಗ್ಲಿಷಿನಲ್ಲಿ ಎ ಬಿ ಸಿ ತರಗತಿ ಎಂದ ಹಾಗೆ ಕನ್ನಡದಲ್ಲಿ ಓ ತರಗತಿ ಎಂಬುದು ಬಾಲಪಾಠಕ್ಕೆ ಹೆಸರು ಯಾವುದು ಬಾಲಪಾಠದ ಪ್ರಾರಂಭ ವಾಕ್ಯವೋ ಅದೇ ಜ್ಞಾನವೃದ್ಧರ ಪಾಠದ ಸಮಾಪ್ತಿ ವಾಕ್ಯ ಮಹಾಜ್ಞಾನಿಗಳ ಅಂತ್ಯದಲ್ಲಿ ಹೇಳುವುದು ಓಂ ನಹ ನಮಃ ಎಂಬುದನ್ನೇ ಯಾವುದು ಆದಿಯೋ ಅದೇ ಅಂತ್ಯ ಪುಟ್ಟಪ್ಪನವರು ನನಗೆ ಈ ಸಂಸ್ಕಾರವನ್ನು ಮಾಡಿಸಿದ್ದರೆಂದು ನನ್ನ ಹಿರಿಯರು ಹೇಳುತ್ತಿದ್ದದ್ದು ನನಗೆ ಜ್ಞಾಪಕವಿದೆ ಸಂಸ್ಕಾರದಲ್ಲಿ ಸೇರಿದ್ದವರು ನನ್ನ ತಂದೆ ಮತ್ತು ನನ್ನ ಕುಲಗುರುಗಳ ಕುಲಗುರುಗಳೂ ವೇದಮೂರ್ತಿ ವೆಂಕಟರಾಮ ಬಟ್ಟರು. ಅವರ ತಿರುವಾಯ ಕ್ರಮವಾಗಿ ದಿನದಿನವೂ ನನಗೆ ಪಾಠ ಹೇಳಿ ಅಕ್ಷರ ಕಲಿಸಿದ್ದವರು ಪುಟ್ಟಪ್ಪನೆಂಬುವರು ಪುಟ್ಟಪ್ಪನವರು ಮುಳಬಾಗಿಲಿಗೆ ಸಮೀಪದಲ್ಲಿದ್ದ ಯಾವುದೋ ಹಳ್ಳಿಯಲ್ಲಿ ಸ್ಕೂಲು ಮೇಷ್ಟರು ಅವರು ಪ್ರಥಮ ಶಾಖೆಯವರು ಅವರಲ್ಲಿ ನನ್ನ ಅಜ್ಜಾಂದರಿಗೆ ತುಂಬ ಗೌರವ ಪುಟ್ಟಪ್ಪನವರು ಎರಡು ಮೂರು ತಿಂಗಳಿ ಗೊಂದಾವರ್ತಿ ಮುಳುಬಾಗಿಲಿಗೆ ಬರುತ್ತಿದ್ದರು ಆಗ ತಪ್ಪದೆ ನಮ್ಮ ಮನೆಗೆ ಬರುವರು ಅವರು ಬಂದ ದಿನ ಮನೆಯಲ್ಲಿ ಏನಾದರೂ ಒಂದು ಭಕ್ಷ್ಯ ಮಾಡಿಸುವರು ಪುಟ್ಟಪ್ಪನವರು ಅದನ್ನು ಸೇವಿಸಬೇಕು ತಾಂಬೂಲ ಹಾಕಿಕೊಳ್ಳಬೇಕು ಯೋಗಕ್ಷೇಮ ಮಾತನಾಡಬೇಕು ಅವರಿಗೆ ನಾನು ಕಾಲು ನಮಸ್ಕಾರ ಮಾಡಬೇಕು ಇದು ಬಹುಕಾಲ ನಡೆಯಿತು ವಾಸ್ತವವಾಗಿ ಪುಟ್ಟಪ್ಪನವರ ಸ್ಕೂಲಿನಲ್ಲಿ ನಾನು ಓದಿದವನಲ್ಲ ಅವರು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 ನಾನು ಮೂರು ನಾಲ್ಕನೆಯ ಕ್ಲಾಸ್ನಲ್ಲಿದ್ದಾಗ ಶ್ರೀನಿವಾಸ ರಾಯರು ಐದನೆಯ ಕ್ಲಾಸ್ನಲ್ಲಿದ್ದರು ಇವರಿಗೆ ಶಾಸ್ತ್ರಿಗಳವರು ಕುರ್ರಾಯ ಎಂದು ಹೆಸರಿಟ್ಟಿದ್ದರು ಊರಿನ ಎಲ್ಲರೂ ಆತನನ್ನು ಕುರ್ರಾಯಡು ಎಂದೇ ಕರೆಯುತ್ತಿದ್ದರು ಕುರ್ರಾಯ ಎಂಬುದು ಕುರುರಾಯ ಎಂಬುದರ ರೂಪಾಂತರ ಕುಮಾರವ್ಯಾಸ ಭಾರತದ ಕೆಲವು ಪದ್ಯಗಳು ಆ ವರ್ಷ ಸೆಕೆಂಡರಿ ಪಠ್ಯ ಸೇರಿದ್ದವು ಆ ಪದ್ಯಗಳು ಎಂದ ಕುರುರಾಯ ಕುರುರಾಯ ಕೆಳೆಂದ ಎಂದು ಮುಗಿಯುತ್ತಿದ್ದವು ಆ ಪಂಕ್ತಿಗಳನ್ನು ಓದುವಾಗ ನಮ್ಮ ಶ್ರೀನಿವಾಸ ಎರಡು ರಾಗಳನ್ನು ಒಂದು ಮಾಡಿ ಓದಿದರು ಹೆಡ್ ಮಾಸ್ಟರು ಅದನ್ನೇ ಹಿಡಿದು ಆತನಿಗೆ ಅಂಕಿತ ಮಾಡಿಬಿಟ್ಟರು ಹಾಗೆ ಬಂದು ಕುರುರಾಯ ಎಂಬ ಅಡ್ಡ ಕಾಲಕ್ರಮದಲ್ಲಿ ಶ್ರೀನಿವಾಸ ಸ್ಕೂಲ್ ಮೇಸ್ಟರ್ ಆದರು ಅದರ ಜೊತೆಗೆ ಆಗ ಇದ್ದ ಅಪ್ಪರ್ ಸೆಕೆಂಡರಿ ಪರೀಕ್ಷೆಯನ್ನು ಪಾಸು ಮಾಡಿದರು ಹೀಗೆ ಅವರು ಅಪ್ಪರ್ ಸೆಕೆಂಡರಿ ವಿದ್ಯಾರ್ಥಿಯಾಗಿದ್ದಾಗ ಅವರಿಗೆ ಸಹಪಾಠಿಗಳಾಗಿದ್ದವರು ಅತ್ತಿಕುಂಟೆ ಸುಬ್ಬರಾಯರು ಶ್ರೀನಿವಾಸಪುರದ ಶೇಷಪ್ಪನವರು ಇವರು ಉತ್ತರೋತ್ತರ ಸ್ಕೂಲು ಮೇಷ್ಟರುಗಳಾದರೂ ಇವರ ವಿಷಯ ಬೇರೆ ಕಡೆ ಬರೆದಿದೆ ತೆಲುಗು ಸಾಹಿತ್ಯ ನನ್ನ ತಂದೆ ಸೋದರಮಾವ ಇವರನ್ನು ಕುರಿತು ಇಲ್ಲಿ ಪ್ರಸ್ತಾಪಿಸುವ ಉದ್ದೇಶವಿಲ್ಲ ಆದರೆ ನನ್ನ ವಿದ್ಯಾಭ್ಯಾಸದ ಸ್ವರೂಪವನ್ನು ತಿಳಿಸುವ ಒಂದು ಸಂಗತಿಯನ್ನು ಹೇಳಬೇಕೆನಿಸುತ್ತದೆ ಈ ಸಂಗತಿಯಲ್ಲಿ ಮುಖ್ಯವಸ್ತು ನನ್ನ ಸೋದರಮವ್ವ ಆತ ಸೆಲುಗು ಸ್ಕೂಲಿನಲ್ಲಿ ಉಪಾಧ್ಯಾಯರು ಪ್ರೈಮರಿ ತರಗತಿಗೆ ಆದರೆ ಅವರಿಗೆ ತೆಲುಗಿನ ಸಾಹಿತ್ಯ ಸಕ ತಕಮಟ್ಟಿಗೆ ಪರಿಚಯವಿತ್ತೆಂದು ನನಗನಿಸುತ್ತದೆ ಅವರು ಪದ್ಯಗಳನ್ನು ಹಾಡುಗಳನ್ನು ಹೇಳುತ್ತಿದ್ದುದುಂಟು ಅವೆಲ್ಲ ತೆಲುಗಿನವು ಆತ ಒಂದು ಪ್ರಹ್ಲಾದ ನಾಟಕವನ್ನು ಮೊದಲಿನಿಂದಲೂ ಕಡೆಯವರೆಗೂ ಹೇಳುತ್ತಿದ್ದರು ಅದನ್ನು ಕೇಳಿದ ಜ್ಞಾಪಕ ನನಗೆ ಚೆನ್ನಾಗಿದೆ ದೂತುಡು ವಚ್ಚೇನು ಕಂಚುಕಿ ಇಟ್ಲನಿಯೆ ಮದಲಾದ ರಂಗಸ್ಥಳದ ಸಂಕೇತಗಳನ್ನು ಹೇಳುತ್ತಿದ್ದರು ಅನೇಕ ಶತಕಗಳನ್ನು ಹೇಳುವರು ಸುಮತಿ ಶತಕ ಮೊದಲಾದ ಪದ್ಯಗಳನ್ನು ಹೇಳುವರು ಅದರಲ್ಲಿ ಒಂದು ಏರಕುಮಿ ಕಸುಗಾಯಲ ದೋರಕುಮಿ ಬಂಧುಜನುಲ ದೋಷ ಮುಸುಮಿ ಪಾರಕುಮಿ ರಣಮಂಧುನ ಮೀರಕುಮಿ ಲಾಗ್ನ ಮೇದಿರ ಸುಮತಿ ಅವರ ಕಂಠಧ್ವನಿ ನನ್ನ ಕಿವಿಗೆ ಇಂಪೆಂದು ತೋರುತ್ತಿತ್ತು ನಾನು ಅವರಿಗೆ ಅತ್ಯಂತ ಪ್ರಿಯನಾದವನು ಯಾವಾಗಲೂ ನನ್ನನ್ನು ಹತ್ತಿರದಲ್ಲಿಯೇ ಇರಿಸಿಕೊಂಡು ಕೊಂಡಿರುವರು ಎತ್ತಿಕೊಂಡು ತಿರುಗಾಡುವ ತಿರುಗಾಡುವರು ತೆಲುಗು ನಮ್ಮ ಮನೆಗೆ ಎಂಟು ಹತ್ತು ಗಜ ದೂರ ಆದದ್ದರಿಂದ ಬೆಳಿಗ್ಗೆ ಮಧ್ಯಾಹ್ನ ನನ್ನನ್ನು ಎತ್ತಿಕೊಂಡು ಸ್ಕೂಲಿಗೆ ಹೋಗುವರು ಗಜುವದ ಟೋಪಿ ಅಲ್ಲಿ ನಮ್ಮ ತರಗತಿಗೆ ಬೆಂಚು ಮೇಜುಗಳಿರಲಿಲ್ಲ ಬಾಲಕರೆಲ್ಲ ನೆಲದ ಮೇಲೆ ಸಲು ಸಲಗಿ ಕುಳಿತು ನಮ್ಮ ಮುಂದುಗಡೆ ಮರಳನ್ನು ಹರವಿ ಅದರಲ್ಲಿ ಅಕ್ಷರ ಬರೆಯುತ್ತಿದ್ದೆವು ಮರಳಿನಲ್ಲಿ ಉಜ್ಜಿ ಉಜ್ಜಿ ಸವೆದು ಹೋದಿತ್ತೆಂಬ ಭಯದಿಂದ ಕೆಲ ಹುಡುಗರು ಗಜ್ಜುಗದ ಕಾಯನ್ನು ಅದರ ಚಿಪ್ಪುಗಳನ್ನು ಬೆಳೆ ಟೋಪಿ ಮಾಡಿಕೊಂಡು ಅಕ್ಷರ ತಿದ್ದುವರು ಆದರೆ ಈ ನಾಜಕ್ಕೂ ಯಾರಿಗೂ ಬಹುಕಾಲ ನಡೆಯುತ್ತಿರಲಿಲ್ಲ ಎರಡು ಮೂರು ದಿನಗಳೊಳಗಾಗಿ ಗಜ್ಜುಗದ ಟೋಪಿಗಾಗಿ ಜಗಳ ಹುಟ್ಟುವುದು ಟೋಪಿ ಒಡೆದು ಹೋಗುವುದು ಉಪಾಧ್ಯಾಯರಿಂದ ಒಂದಿಷ್ಟು ಚೀಮಾರಿಯಾಗಿ ಜಗಳ ಮರೆತು ಹೋಗುವುದು ಆ ಕಾಲದಲ್ಲಿ ಫೌಂಟೇನ್ ಪೆನ್ನ ಪೆನಾಗಿಳಿರಲಿಲ್ಲ ಕಾಗದ ಪೇನ ಇವೇ ಬಳಕೆಗೆ ಬಂದಿರಲಿಲ್ಲ ಸ್ಲೇಟು ಬಳಪ ಕೂಡ ಅಪರೂಪ ನಾನು ಕಲಿತಿದ್ದನು ನೆಲದ ಮೇಲೆ ಮರಳಿನಲ್ಲಿ ತಿದ್ದಿ ಕಲಿತವನು ಇಷ್ಟು ಬರಹದ ವಿಷಯ ಕಾಗುಣಿತ ಇನ್ನು ಕಾಗುಣಿತದ ವಿಷಯ ಕಾಗುಣಿತವನ್ನು ಬಾಯಿ ಪಾಠದಿಂದಲೇ ಕಲಿಯಬೇಕು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಕ್ಲಾಸಿನ ಹುಡುಗರೆಲ್ಲ ಎದ್ದು ನಿಲ್ಲಬೇಕು ನಮ್ಮ ಪೈಕಿ ಯಾರೋ ಒಬ್ಬರನ್ನು ನಾಯಕನನ್ನಾಗಿ ಉಪಾಧ್ಯಾಯರು ನಿಯಮಿಸುವರು ಆತ ಹೇಳಿದಂತೆ ನಾವು ಅನೋಚ್ಚಾರಣೆ ಮಾಡತಕ್ಕದ್ದು ಪಾಠ ಹೀಗೆ ಕಕ್ಕೆ ತಲೆ ಕೊಟ್ಟರೆ ಕ ಕಕ್ಕೆ ದೀರ್ಘ ಕೊಟ್ಟರೆ ಕ ಕಕ್ಕೆ ಗುಡಿಸು ಕೊಟ್ಟರೆ ಕೀ ಕಕ್ಕೆ ಗುಡಿಸಂಗ್ ದೀರ್ಘ ಕೊಟ್ಟರೆ ಕೀ ಕಕ್ಕೆ ಏತ್ವಾ ಕೊಟ್ಟರೆ ಕೆ ಏತನ್ ದೀರ್ಘ ಕೊಟ್ಟರೆ ಕೆ ಇದರಂತೆ ಕ್ಷಕಾರದವರೆಗೂ ಬಾಯಿಪಾಠ ಅನಂತರ ಸಂಯುಕ್ತಾಕ್ಷರಗಳು ಅದಾದ ಮೇಲೆ ಮಗ್ಗಿ ಮಗ್ಗಿ, ಈ ಅದು ನನಗೆ ಕೊಂಚ ತಲೆನೋವಿನ ಪ್ರಸಂಗ ಒಂದೊಂದ ಒಂದೊಂದಲ ಒಂದರಿಂದ ಹತ್ತೊಂದಲವರೆಗೂ ಹಾಗೂ ಹೀಗೂ ನಿರ್ವಾಹ ಮಾಡುತ್ತಿದೆ ಹನ್ನೆರಡರೊಂದಲಿಂದ ಮುಂದಕ್ಕೆ ಎಲ್ಲ ಪದೇ ಪದೇ ತಪ್ಪುಗಳು ಆದರೆ ಆ ಉಪಾಧ್ಯಾಯರುಗಳು ಸುಲಭವಾಗಿ ಕ್ಷಮಿಸುತ್ತಿದ್ದವರಲ್ಲ ಹನ್ನೆರಡೊಂದಲ ಹನ್ನೆರಡು ಹನ್ನೆರಡು ಹತ್ತಲ ನೂರಿಪ್ಪತ್ತು ಇಷ್ಟಾದ ಮೇಲೆ ಪ್ರತಿಲೋಮ ಹನ್ನೆರಡು ಹತ್ತಲ ನೂರಿಪ್ಪತ್ತು ಹನ್ನೆರಡು ಒಂಬತ್ತು ಲ ನೂರೆಂಟು ಹನ್ನೆರಡು ಎಂಟಲ ಹೀಗೆ ತೊಂಬತ್ತು ಹತ್ತೊಂಬತ್ತು ಹತ್ತಲ ನೂರ ರವರೆಗೆ ಅಲ್ಲಿಂದ ಹತ್ತೊಂಬತ್ತೊಂದಲವರೆಗೆ ಬಾಯಿ ಪಾಠ ಮಾಡಿ ಹೇಳಿ ಮುಗಿಸಬೇಕು ಇದಾದ ಮೇಲೆ ವಾರಗಳು ತಿಂಗಳು ಋತುಗಳು ಪ್ರಭಾವಾದಿ ಅರವತ್ತು ಸಂವತ್ಸರಗಳು ಇದು ಪಾಠವಾಗುತ್ತಿತ್ತು ಇದನ್ನು ನಾನು ಇಲ್ಲಿ ಏಕೆ ಹೇಳುತ್ತಿದ್ದೇನೆಂದರೆ ಅದು ಬಹು ಒಳ್ಳೆಯ ಪದ್ಧತಿ ಎಂದು ಈಗ ನನಗೆ ನಂಬಿಕೆ ಬಂದಿದೆ ಈಗಿನ ಪಾಠಕ್ರಮದಲ್ಲಿ ಆ ಪದ್ಧತಿ ಉಂಟೋ ಇಲ್ಲವೋ ನನಗೆ ತಿಳಿಯದು ಈಚಿನ ಒಂದು ಘಟನೆ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 ಈಸ್ಟ್ ಎಲ್ಲಿ ಸಾರ್ ಎಂದು ಕೇಳಿದ ಆತನ ವಯಸ್ಸು ಹದಿನಾರು ಹದಿನೆಂಟು ಇರಬಹುದು ತಲೆಯಲ್ಲಿ ಕ್ರಾಫು ಕೈಯಲ್ಲಿ ರಿಷ್ಟು ಅಚ್ಚು ಟಾಕ್ ಟೀಕಾಗಿ ಉಡುಪು ಒಂದೆರಡು ಇಂಗ್ಲಿಷ್ ಮಾತನ್ನು ಆಡುತ್ತಿದ್ದ ಆತ ಈಸ್ಟ್ ಎಂದ ಕೂಡಲೇ ನನಗೆ ಕೊಂಚ ಭ್ರಾಂತಿಯಾಯಿತು ಎಂಟೂವರೆ ಗಂಟೆಗೆ ಸೂರ್ಯ ಪ್ರತ್ಯಕ್ಷವಾಗಿರುತ್ತದೆ ಆದ್ದರಿಂದ ಈತನ ಪ್ರಶ್ನೆ ದಿಕ್ಕನು ಇರಲಾರದು ಬೇರೆ ಯಾವ ವಿಷಯಕ್ಕೂ ಈತನು ಈಸ್ಟ್ ಎನ್ನುತ್ತಿದ್ದಾನೆ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 ನಾಗರಿಕತೆಯ ಅಲಂಕಾರಗಳನ್ನು ಧರಿಸಿ ಬೈಸಿಕಲಿನ ಮೇಲೆ ಬಂದಿಳೆದು ಅದೇ ಪ್ರಶ್ನೆ ಹಾಕಿದ ನಾನು ಮತ್ತೆ ಕೇಳಿದೆ ಇಷ್ಟ್ ಎಂದರೆ ಏನಪ್ಪಾ ಇಷ್ಟ್ ಆಂಜನೇಯ ಸ್ಟೀಟ್ ಸರ್ ನಿಮಗೆ ಬೇಕಾದದ್ದು ದಿಕ್ಕೇ ತಲೆಯ ಮೇಲೆ ನೋಡಿ ಅಲ್ಲಿಗೂ ಆತನಿಗೆ ತಿಳಿಯಲಿಲ್ಲ ನಾನು ನೋಡಿ ಸೂರ್ಯ ಹುಟ್ಟಿ ಮೇಲಕ್ಕೆ ಬರುತ್ತಿದ್ದಾನೆ ಸೂರ್ಯ ಹುಟ್ಟುವ ದಿಕ್ಕೆ ಅದೇ ಪೂರ್ವ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 ಆತ ನಾಳೆ ಹನ್ನೆರಡು ಗಂಟೆ ಹೊತ್ತಿಗೆ ನೀವು ಕೋರ್ಟಿನ ಹತ್ತಿರ ಬನ್ನಿ ನಾನು ನಾಲ್ಕು ಮಂದಿ ಇಂಥವರನ್ನು ತೋರಿಸುತ್ತೇನೆ ಇದು ನವ ನಾಗರಿಕತೆಯ ಒಂದು ಲಕ್ಷಣ ನನ್ನ ಪಾಠಶ್ರದ್ಧೆ ನನ್ನ ಸೋದರ ಮಾವಂದಿರು ಈ ಮೇಲಣ ಎಲ್ಲ ಪಾಠಗಳಿಗೂ ನನ್ನನ್ನು ತಯಾರು ಮಾಡಿದರು ಅದರ ವಿಶೇಷ ಲೆಕ್ಕದ್ದು ಅದರ ವಿಚಕ್ಷಣೆ ಹೀಗೆ ನಮ್ಮ ಮನೆಯಲ್ಲಿ ನಡುಮನೆಯ ಒಂದು ಕತ್ತಲೆ ಮೂಲೆಯಲ್ಲಿ ಅವರು ಕುಳಿತು ನನ್ನನ್ನು ಹತ್ತಿರ ಕೂಡಿಸಿಕೊಳ್ಳುವರು ನನ್ನ ಅಜ್ಜಿ ಏನಾದರೂ ತಿಂಡಿ ಕೋಡುಬಳೆ ಚಕ್ಕುಲಿ ಇತ್ಯಾದಿ ಹವಣಿಸುವರು ನನ್ನ ಮಾವ ಗಟ್ಟಿಯಾದ ಧ್ವನಿಯಲ್ಲಿ ಹದಿನೆಂಟಾರಲ ಎಷ್ಟು ಎಂದು ಕೇಳುವರು ಮರುಕ್ಷಣವೇ ಮಲೋಧ್ವನಿಯಲ್ಲಿ ನನ್ನ ಕಿವಿಯಲ್ಲಿ ನೂರೆಂಟು ಎಂದು ಉಸಿರುವರು ನಾನು ಗಟ್ಟಿಯಾಗಿ ನೂರೆಂಟು ಎಂದು ಕೂಗುವೆ ಆಗ ಒಂದು ಚೂರು ಕೋಡುಬಳೆ ಬಾಯಿಗೆ ಇದರ ಅಂತರಂಗವನ್ನು ಕೇಳಬೇಕು ನನಗೆ ಹದಿನೆಂಟಾರಲ ಎಷ್ಟೆಂದು ಗೊತ್ತಿಲ್ಲವೆಂದು ನನ್ನ ಮಾವನಿಗೆ ಗೊತ್ತು ನನ್ನ ಬಾಯಿಂದ ತಪ್ಪು ಹೊರಟರೆ ಅದು ನನ್ನ ತಂದೆಯವರಿಗೆ ಕಿವಿಗೆ ಬಿದ್ದಿತ್ತು ಆಗ ನನಗೆ ದಡ್ಡು ಬುಡ್ಡು ದಾಸಯ್ಯ ಆದಿತ್ತು ನಾನು ಪೆಟ್ಟು ತಿಂದು ಹತ್ತರೆ ನನ್ನ ಮಾವನಿಗೂ ನನ್ನ ಅಜ್ಜಿಗೂ ತಡೆಯಲಾರದಷ್ಟು ನೋವು ಈ ಸಂಕಟವನ್ನು ನನ್ನ ಮಾವ ಒಂದು ಒಳ್ಳೆಯ ಸುಳ್ಳಿನಿಂದ ನನ್ನನ್ನು ಕಾಪಾಡುತ್ತಿದ್ದರು ಪೂರ್ವಕಾಲದ ನೀತಿ ಐದು ಸಂದರ್ಭಗಳಲ್ಲಿ ಸುಳ್ಳು ಹೇಳಿದರೆ ಪಾತಕವಲ್ಲವೆಂದು ಪರವಾನಾಗಿ ಕೊಟ್ಟಿದ್ದಾರೆ ಪಂಚ ಋತಾನ್ಯಹುರ ಪಾತಕಾನಿ ನನ್ನ ಮಾವ ನಾನು ಸೇರಿ ಮಾಡಿದ ಸುಳ್ಳು ಈ ಐದರಲ್ಲಿ ಸೇರಿಲ್ಲ ನನ್ನ ಮಾವನ ಪಾಲಿಗೆ ಅದು ಪಾತಕವಲ್ಲವೆಂದು ನನಗೆ ಸಿದ್ಧವಾಗಿದೆ ಆದರೆ ನನ್ನ ಪಾಲು ಪಾತಕವಲ್ಲದೆ ಹೋಗಿದ್ದಿದ್ದರೆ ನನ್ನ ಲೆಕ್ಕಾಚಾರ ಇಷ್ಟು ನಗೆಗೀಡಾಗುತ್ತಿರಲಿಲ್ಲ ಕೊಂಚ ಕಾಲದ ಮೇಲೆ ನನ್ನ ತಂದೆ ಈ ನಮ್ಮ ಕತ್ತಲೆ ಕೋಣೆ ಉಪಾಯವನ್ನು ಕಂಡು ನನಗೂ ನನ್ನ ಮಾವನಿಗೂ ಇಬ್ಬರಿಗೂ ತಕ್ಕ ಶಾಸ್ತಿಗಳನ್ನು ಸಲ್ಲಿಸಿದರು ಚಂದ್ರಶೇಖರ ಶಾಸ್ತ್ರಿಗಳು ನಮ್ಮ ಹೆಡ್ ಮಾಸ್ಟರ್ ಆಗಿದ್ದ ವೇದಮೂರ್ತಿ ಚಂದ್ರಶೇಖರ ಶಾಸ್ತ್ರಿಗಳವರನ್ನು ಕುರಿತು ಬೇರೆಯಾಗಿ ಬರೆದಿದ್ದೇನೆ ಜ್ಞಾಪಕ ಚಿತ್ರಶಾಲೆ ಐದು ಅವರು ಸ್ಕೂಲಿನ ಕಟ್ಟಡದಲ್ಲಿ ನಮಗೆ ಕಲಿಸಿದ ವಿದ್ಯೆ ಎಷ್ಟು ದೊಡ್ಡದೋ ಅವರು ಸ್ಕೂಲಿನ ಹೊರಗೆ ಗುಡಿಯಲ್ಲಿ ಮನೆಯಲ್ಲಿ ಬೀದಿಯಲ್ಲಿ ಪೇಟೆಯಲ್ಲಿ ವಿದ್ಯೆ ಎಂದು ಹೆಸರಿಡದೆ ಕಲಿಸಿದ ವಿದ್ಯೆ ಅಷ್ಟು ದೊಡ್ಡದು ಇನ್ನು ದೊಡ್ಡದೆಂದೇ ಹೇಳಬಹುದು ಅವರೇ ನಿಜವಾದ ಗುರುಗಳು ಸ್ಫುಟವಾದ ಉಚ್ಚರಣೆ ಸಂದರ್ಭಯೋಗ್ಯವಾದ ಪದ ಪದಗಳ ಜೋಡಣೆ ಮಾತಿನ ಅರ್ಥ ಸ್ವಾರಸ್ಯ ಸಾಹಿತ್ಯ ಪಾಠದಲ್ಲಿನ ಮುಖ್ಯಾಂಶಗಳು ಅವರ ಕಾವ್ಯವಾಚನ ಸೌಂದರ್ಯವು ಶ್ಲೋಕ ಹೇಳೋದರ ಸೌಂದರ್ಯವೂ ಅದೇ ತರನದ್ದು ಹೃದಯಂಗಮವಾದದ್ದು ಅವರ ವೇದ ಪಾಠ ಕ್ರಮವೂ ಹಾಗೆಯೇ ಬ್ರಹ್ಮಾತ್ಮನ್ವ ದಸೃಜತ ಇತ್ಯಾದಿ ಆತ್ಮರಕ್ಷಾ ಮಂತ್ರಗಳನ್ನು ನಾನು ಮೊದಲು ಅವರ ಬಾಯಿಂದ ಕೇಳಿ ಮೈಮರೆತದ್ದು ಈಗಲೂ ಜ್ಞಾಪಕದಲ್ಲಿದೆ ಅದರ ಕೈಯಲ್ಲಿದ್ದ ರೂಲು ಕಟ್ಟಿಗೆ ಅದರಿಂದ ನಮ್ಮ ಗಿಣ್ಣುಗಳ ಮೇಲೆ ಬೀಳುತ್ತಿದ್ದ ಪೆಟ್ಟು ಒಂದು ಕಡೆ ಅವರು ಮಾಡಿದ ಅಡಿಗೆಯ ಗಮಲು ರುಚಿ ಮತ್ತು ಬಡಿಸಿದ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 ದಿವ್ಯಾಹ ಎನ್ನುವರು ನಾವು ನೆಲದೊಳಕ್ಕೆ ಇಳಿದು ಹೋಗಬೇಕೆನ್ನಿಸುವುದು ಒಂದೊಂದು ಸಾರಿ ತೆಲುಗಿನಲ್ಲಿ ಬಹು ಚೆನ್ನಾಗಿದೆ ಹತ್ತು ಮುಖ ತೊಳೆದುಕೊಂಡ ಹಾಗೆ ಎನ್ನುವರು ಹೀಗೆ ಎಷ್ಟೋ ಹೇಳಬಹುದು ಅವರ ವಿಷಯ ನಂಜುಂಡಯ್ಯನವರು ನನ್ನ ತಂದೆ ಚಂದ್ರಶೇಖರ ಶಾಸ್ತ್ರಿಗಳ ಕೈ ಕೆಳಗೆ ಅವರು ಚಂದ್ರಶೇಖರ ಶಾಸ್ತ್ರಿಗಳನ್ನು ತಮ್ಮ ಸ್ವಂತ ಗುರುಗಳಾದ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 ನನ್ನ ತಂದೆಯ ಸ್ನೇಹಿತರಾದ ವೇಗ ಮಡುಗು ಶೀನಪ್ಪ ಎಂಬಾತ ಅತ್ತ ಇನ್ನೊಬ್ಬರು ಅವರಿಬ್ಬರು ನಂಜುಂಡಯ್ಯನವರು ಕಾವ್ಯಪಾಠ ಮಾಡಿಸಿ ಅವರಿಬ್ಬರಿಗೂ ನಂಜುಂಡಯ್ಯನವರು ಕಾವ್ಯಪಾಠ ಮಾಡಿಸಿದ್ದರಂತೆ ನನ್ನ ತದೆ ತಂದೆಗೂ ಶೀನಪ್ಪನವರಿಗೂ ಹಳೆಯ ಕನ್ನಡ ಕಾವ್ಯಗಳಲ್ಲಿ ತುಂಬ ಉತ್ಸಾಹ ಜೈಮಿನಿ ಭಾರತ ಕುಮಾರವ್ಯಾಸ ಭಾರತ ರಾಜಶೇಖರ ವಿಲಾಸ ಹರಿಶ್ಚಂದ್ರ ಚಂಪು ಈ ಕಾವ್ಯಗಳನ್ನು ನನ್ನ ತಂದೆ ಓದುವರು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 ಬಂದಾಗ ಬಲಗೈಯ ತರ್ಜನಿ ಮಧ್ಯಮ ಬೆರಳುಗಳನ್ನು ತರ್ಕ ರೀತಿಯಲ್ಲಿ ತಿರುಗಿಸಿಕೊಂಡು ಆವೇಶದಿಂದ ಅರ್ಥ ಹೇಳುವರು ಇದನ್ನು ಕೇಳುವುದಕ್ಕಲ್ಲದೆ ನೋಡುವುದಕ್ಕೂ ನಮಗೆ ಸಂತೋಷ ಶೀನಪ್ಪನವರಿಗೆ ನಸ್ಯದ ಚಟ ಹೆಚ್ಚಾಗಿತ್ತು ಡಬ್ಬಿ ವಸ್ತ್ರ ಹುಡುಕುವ ಪ್ರಕರಣದಿಂದ ಅವರ ಕಾವ್ಯ ವಾಚನಕ್ಕೆ ಇನ್ನಷ್ಟು ಸ್ವಾರಸ್ಯ ಬರುತ್ತದೆ ಪದ ಪದವನ್ನು ಹೀಗೆ ಬಿಡಿಸಿ ಹಾಗೆ ಬಿಡಿಸಿ ಹೀಗೊಂದು ಅರ್ಥ ಹಾಗೊಂದು ಅರ್ಥ ತೋರಿಸುವರು ಉದ್ಯೋಗದಲ್ಲಿ ಶೀನಪ್ಪನವರು